ಪರಮಾತ್ಮನ ಭೋಗ್ಯರಸಗಳ ಜ್ಞಾನ ಪುರುಷಾರ್ಥ ಸಾಧನ ಅಂತ ತಿಳಿಸ್ತಾರೆ ಜಲಗತ ಉಡುಪನ ಅಮಲಬಿಂಬ ಮೆಲವೆ ನೆಂಬತಿ ಹರುಷದಿಂದಲೇ ಜಲಚರ ಪ್ರಾಣಿಗಳು ನಿತ್ಯದ ಯತ್ನಗೈವಂತೆ ಹಲದರ ಅನುಜ ಭೋಗ್ಯರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲುಜರಾವೆಂದು ಶುದ್ಧವಾದ ನೀರಿನಲ್ಲಿ ಪ್ರತಿಬಿಂಬ ಅನ್ನೋದು ಮೂಡೋದಕ್ಕೆ ಸಾಧ್ಯ ನೀರು ಅಶುದ್ಧಿಯಾದರೆ ಪ್ರತಿಬಿಂಬ ಮೂಡೋದಿಲ್ಲ ಅದೇ ರೀತಿಯಾಗಿ ನೀರು ಚಲನೆಯಲ್ಲಿ ಅಂದರೆ ನಿಂತ ನೀರಲ್ಲಿ ಮಾತ್ರ ಪ್ರತಿಬಿಂಬ ಬೀಳುತ್ತೆ ಹೊರತು ನದಿಯಂತೆ ಪ್ರವಹಿಸ್ತಾ ಇದ್ದರೆ ಅಲ್ಲಿ ಪ್ರತಿಬಿಂಬ ಅನ್ನೋದು ಬೀಳೋದಿಲ್ಲ ಇಲ್ಲಿ ಶುದ್ಧವಾಗಿರ್ತಕ್ಕಂಥ ತಟಸ್ಥವಾಗಿ ನಿಂತಿರುವಂಥ ನೀರಿನಲ್ಲಿ ನಿರ್ಮಲವಾಗಿರ್ತಕ್ಕಂಥ ಚಂದ್ರನ ಪ್ರತಿಬಿಂಬ ಅನ್ನೋದು ಸ್ಫುಟವಾಗಿ ಕಾಣ್ತಾ ಇದೆ ಈ ಜಲಚರ ಪ್ರಾಣಿಗಳು ನೀರಿನಲ್ಲೇ ವಾಸ ಮಾಡ್ತಾ ಇರುವಂಥವು ಆ ಪ್ರತಿಬಿಂಬವನ್ನು ನೋಡಿ ಆಹಾರ ಅಂತ ತಿಳ್ಕೊಂಡು ನಾನು ಅದನ್ನು ತಿಂತೀನಿ ತಿಂತೀನಿ ಅಂಥೇಳಿ ಈ ರೀತಿಯಾಗಿ ಸದಾ ನಿರಂತರವಾಗಿ ಪ್ರಯತ್ನವನ್ನು ಮಾಡತ್ತೆ ಅದೇ ರೀತಿಯಾಗಿ ಭಗವಂತನಿಗೆ ಯೋಗ್ಯವಾಗಿರ್ತಕ್ಕಂಥ ರಸಗಳ ರಹಸ್ಯ ಸ್ವರೂಪವನ್ನು ತಿಳಿಯದೆ ಭಗವಂತನನ್ನ ನಾನಾ ರೀತಿಯಾಗಿ ಶೋಷೋಪಚಾರ ಪೂಜೆ ಎಲ್ಲ ಮಾಡ್ತೀವಿ ನಾವು ಸತ್ಕುಲ ಪ್ರಸೂತರು ಒಳ್ಳೆ ವಂಶದಲ್ಲಿ ಹುಟ್ಟು ಬಂದಿದ್ದೀವಿ ಬೇಕಾದಷ್ಟು ಜ್ಞಾನ ಇದೆ ಈ ರೀತಿಯಾಗಿ ನಾವೇ ನಮ್ಮನ್ನು ತುಲನೆ ಮಾಡಿಕೊಂಡು ವೆಲ್ಯೇಷನ್ ಮಾಡಿಕೊಂಡು ಪುರುಷಾರ್ಥಗಳನ್ನು ಪಡೀಲಿಕ್ಕೆ ಹಂಬಲಿಸ್ತೀವಿ ಇದು ತಪ್ಪು ಅಂತ ತಿಳಿಸ್ತಾರೆ ನೀರಿನಲ್ಲಿರುವಂತಹ ಪ್ರತಿಬಿಂಬವನ್ನು ತಿನ್ನುವಂತಹ ವ್ಯರ್ಥ ಪ್ರಯತ್ನವನ್ನು ಜಲಚರ ಪ್ರಾಣಿಗಳು ಮಾಡ್ತಾ ಇದ್ದಾವೆ ಅದೇ ರೀತಿಯಾಗಿ ಭಗವಂತನಿಗೆ ಯೋಗ್ಯ ರಸಗಳನ್ನು ಅರ್ಪಣೆ ಮಾಡೋದನ್ನು ಬಿಟ್ಟು ನಾವು ತಿಂತೀವಿ ಅಂತ ಭ್ರಮೆ ಪಡೋದು ಪ್ರಯತ್ನ ಆದ್ದರಿಂದಾಗಿನೇ ಅವರು ಪುರುಷಾರ್ಥಗಳನ್ನು ಪಡೆಯುವಂತಹ ಪ್ರಯತ್ನವೂ ಕೂಡ ವ್ಯರ್ಥ ಆಗತ್ತೆ ಅಂತ ಇಲ್ಲಿ ಸೂಚನೆಯನ್ನು ಇಲ್ಲಿ ಜಲಚರ ಪ್ರಾಣಿಗಳು ಅಂದರೆ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಇದು ಸಾಮಾನ್ಯ ಅರ್ಥ ಸಂಸಾರ ಸಾಗರದಲ್ಲಿ ಬಳಲುವಂತಹ ಜೀವರು ನಾನಾ ರೀತಿಯಾಗಿ ಹೃದ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವನಿಗೆ ಯಾವ ರಸಗಳನ್ನು ಯಾವ್ಯಾವ ರೀತಿ ಅನುಸಂಧಾನ ಮಾಡಿ ಅರ್ಪಣೆಯನ್ನು ಮಾಡಬೇಕು ಇತ್ಯಾದಿ ಯಾವ ರಹಸ್ಯ ಪ್ರಮೇಯವನ್ನು ಕೂಡ ತಿಳಿಯದೆ ನಾವು ಸತ್ಕುಲದಲ್ಲಿ ಹುಟ್ಟಿದ್ದೀವಿ ಅದರಿಂದ ನಾವು ಯೋಗ್ಯ ರೀತಿಯಲ್ಲಿ ಪೂಜಾ ಅನುಷ್ಠಾನ ಅನುಸಂಧಾನ ಎಲ್ಲ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಚತುರ್ವಿಧ ಪುರುಷಾರ್ಥವನ್ನು ಬಯಸಲಿಕ್ಕೆ ಹೋಗೋದು ಇದು ಸರ್ವತಾ ಸರಿಯಲ್ಲ ರಾಸ್ಯ ಪ್ರಮೇಯಗಳ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯ ಅಂತ ಈ ಜಲಚ ಪ್ರಾಣಿಗಳು ನೀರಿನಲ್ಲಿ ಬಿದ್ದಿರ್ತಕ್ಕಂಥ ಶುದ್ಧವಾದ ತಟಸ್ಥವಾದ ನೀರಿನಲ್ಲಿ ಬಿದ್ದಂತಹ ಚಂದ್ರನ ಪ್ರತಿಬಿಂಬವನ್ನು ಪ್ರತಿಬಿಂಬ ಅಂತ ತಿಳ್ಕೊಳ್ಳೋದಿಲ್ಲ ಚಂದ್ರನೇ ಅಂತ ಭ್ರಮೆಯಿಂದ ತಿನ್ನಲಿಕ್ಕೆ ಹಾತೊರಿಯುತ್ತೆ ಅದೇ ರೀತಿಯಾಗಿ ಅಲ್ಪರಿಗೆ ಭಗವಂತ ಅವನಿಗಾಗಿ ಇರುವಂತಹ ಭೋಗ್ಯ ರಸಗಳ ರಹಸ್ಯ ಇತ್ಯಾದಿ ಯಾವ ಜ್ಞಾನವೂ ಕೂಡ ಇರೋದಿಲ್ಲ ನಾವು ಉಣ್ಣುವಂತಹ ಸ್ಥೂಲ ರಸವನ್ನೇ ಭಗವಂತನು ಉಣ್ತಾನೆ ಅದರ ಶೇಷವನ್ನೇ ನಾವು ಪ್ರಸಾದ ಅಂತ ಉಣ್ತೀವಿ ಪುರುಷಾರ್ಥಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳಿಗೆ ಭಾಗಿಗಳಾಗ್ತೀವಿ ಯಾಕೆ ನಾವು ಸತ್ಕುಲುಷರು ಒಳ್ಳೆಯ ಶ್ರೇಷ್ಠವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟು ಬಂದಿದ್ದೀವಿ ಅಂತ ಈ ರೀತಿಯಾಗಿ ತಿಳ್ಕೊತಾರೆ ವಾಸ್ತವಿಕವಾಗಿ ಭಗವಂತ ಉಣ್ಣುವಂತಹ ಅವನಿಗೆ ಯೋಗ್ಯವಾಗಿರುವಂತಹ ಬೇರೆಯೇ ಸ್ವಾಕ್ಯರಸ ಅಂತ ಪರಮಾತ್ಮನದೇ ರಸ ಇದೆ ನಾವು ಉಣ್ಣುವಂತಹ ಸ್ಥೂಲ ರಸವನ್ನು ಕೂಡ ಭಗವಂತ ತಾನುಂಡು ಪ್ರಸಾದ ರೂಪವಾಗಿ ನಮಗೆ ಕೊಡಲಿಕ್ಕಾಗಿ ಉಣ್ತಾನೆ ಈ ರಹಸ್ಯ ಪ್ರಮೇಯವನ್ನು ಸಾಧಕರು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಅಲ್ಪರು ತಾವು ನಾವೇ ಪೂಜೆ ಮಾಡಿದ್ದೀವಿ ಪ್ರಸಾದವನ್ನು ಉಂಡಿದ್ದೀವಿ ಆದ್ದರಿಂದ ನಮಗೆ ಪುರುಷಾರ್ಥಗಳು ಪ್ರಾಪ್ತಿ ಆಗಲಿಕ್ಕೇ ಬೇಕು ಹಾಗೇ ಆಗತ್ತೆ ಅಂತ ಈ ರೀತಿಯಾಗಿ ಭ್ರಮೆಯಿಂದ ಚಿಂತನೆಯನ್ನು ಮಾಡ್ತಾರೆ ಭಗವಂತ ತನ್ನ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡ್ತಾನೆ ನಾವು ಉಣ್ಣುವಂತಹ ಸ್ಥೂಲ ರಸವನ್ನು ಕೂಡ ಭಗವಂತ ಅದರಲ್ಲಿರುವ ತನ್ನ ರಸವಿಶೇಷವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಪ್ರಸಾದ ರೂಪವಾಗಿ ನಮಗೆ ಯೋಗ್ಯವಾಗಿರುವಂತಹ ಪ್ರಾಕೃತ ಸ ರಸವನ್ನು ಉಣಿಸ್ತಾನೆ ದೇವತೆಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತ ರಸದ ಭಾಗವನ್ನು ಅವರಿಗೆ ಉಣಿಸ್ತಾನೆ ಹೀಗೆ ಪ್ರತಿಬಿಂಬನಲ್ಲಿ ಈ ಕ್ರಿಯೆ ನಡೀಬೇಕು ಅಂತ ಆದರೆ ಬಿಂಬರೂಪಿಯಾಗಿರುವಂತಹ ಪ ಪರಮಾತ್ಮ ಸ್ವೀಕಾರ ಮಾಡಬೇಕು ಅಂತ ಈ ಅಲ್ಪ ಇಂತಹ ರಹ ರಹಸ್ಯ ಪ್ರಮೇಯವನ್ನು ಶಾಸ್ತ್ರದ ಅಂತರ್ಯವನ್ನು ತಿಳ್ಕೊಳ್ಳದೆ ಅಲ್ಪರು ನಾವೇ ಪೂಜೆ ಮಾಡಿದ್ದೀವಿ ನಾವೇ ನೈವೇದ್ಯ ಮಾಡಿದ್ವಿ ನಾವೇ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀವಿ ಪ್ರಸಾದದಿಂದ ಮೋಕ್ಷ ಅದರಿಂದ ನಮಗೆ ಚತುರ್ವಿಧ ಪುರುಷಾರ್ಥಗಳು ಕೂಡ ಪ್ರಾಪ್ತಿಯಾಗಲೇಬೇಕು ಅಂತ ಭ್ರಮೆಯಿಂದ ಚಿಂತನೆಯನ್ನು ಮಾಡ್ತಾರೆ ಭಗವಂತನಿಗೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಕೂಡ ನಾವು ಸ್ವೀಕಾರ ಮಾಡೋದಕ್ಕೆ ಬಯಸುವುದು ಕೂಡ ಮಹಾ ಅನರ್ಥ ಆಗತ್ತೆ ಅಂತ ಶಾಸ್ತ್ರ ಹೇಳ್ತಾ ಅದಕ್ಕೆ ದೃಷ್ಟಾಂತವನ್ನು ತಿಳಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅವನ ಲಕ್ಷಣ ಸ್ವಯಂವರದಲ್ಲಿ ಅವನು ಆ ಷಣ್ಮಿಶಿಯರನ್ನು ಮದುವೆ ಆದ್ಮೇಲೆ ಅಲ್ಲಿ ಲಕ್ಷಣ ಅಂತ ಆ ಸ್ವಯಂವರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜರೆಲ್ಲರೂ ಕೂಡ ಸೋತು ಹೋಗ್ತಾರೆ ಅಲ್ಲಿ ಏನೋ ಪಂಥಾಹ್ವಾನವನ್ನು ಇಟ್ಟಿರ್ತಾರೋ ಅದರಲ್ಲಿ ಎಲ್ಲ ರಾಜಾರೃದಿರಾಜರು ಕೂಡ ಸೋತು ಹೋಗ್ತಾರೆ ಸ್ವಯಂವರ ಸಭೆಯಿಂದ ಹಿಂತಿರುಗಿ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ ಹೋಗ್ತಾರೆ ಭೀಮ್ಸೆಂದಿಯವರು ಮಾತ್ರ ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡೋದೇ ಇಲ್ಲ ಸ್ವಯಂವರ ಸ್ಪ ಇದರೊಳಗೆ ಮಾಡೋದೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಆ ಕಡೆ ಕಣ್ಣೆತ್ತಿ ಕೂಡ ನೋಡಲೇ ಇಲ್ಲ ನಂತರ ಶ್ರೀಕೃಷ್ಣ ಪರಮಾತ್ಮ ಸ್ಪರ್ಧೆಯನ್ನು ಮಾಡಿ ಗೆದ್ದ ಅದನ್ನ ನೋಡಿ ಭೀಮಸೇನ ದೇವರು ಸಂತೋಷಪಟ್ಟರು ಹಾಗೆ ಭಗವಂತನಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಬ್ರಹ್ಮಾದಿಗಳು ಅಂದ್ರೆ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇವರು ರುಜುಗುಣಸ್ಥರು ಸರ್ವಜ್ಞರಾಗಿದ್ದರಿಂದ ತಿಳಿದರೂ ಕೂಡ ಅದನ್ನು ಅನುಭವ ಮಾಡೋದಿಲ್ಲ ತಿಳಿಯೋದು ಬೇರೆ ಅನುಭವಿಸೋದು ಬೇರೆ ಆಹಾರ ಪದಾರ್ಥಗಳನ್ನು ಮತ್ತು ಫಲಪುಷ್ಪಾದಿಗಳನ್ನು ಪೂಜೆಗಾಗಿ ಸಂದರ್ಭದಲ್ಲಿ ಅವುಗಳ ಸುಗಂಧ ಮೂಗಿಗೆ ಗೊತ್ತಾದರೂ ಕೂಡ ಭಕ್ತ ಅದನ್ನು ಅನುಭವಿಸೋದಿಲ್ಲ ಆ ರೀತಿಯಾಗಿ ಭಗವಂತನಿಗೆ ಯೋಗ್ಯವಾದದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಆ ರಹಸ್ಯ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳದೆ ನಾವೇ ವೈಭವದಿಂದ ಪೂಜೆಯನ್ನು ಮಾಡಿದ್ದೀವಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀವಿ ಆದ್ದರಿಂದ ಚದುರ್ವಿಧ ಪುರುಷಾರ್ಥ ಅಂತ ಕಲಿಸ್ಕೊಂಡಿರುವಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಇದು ನಮಗೆ ಸಲ್ಲಲೇಬೇಕು ಅಂಥೇಳಿ ಚಿಂತನೆಯನ್ನು ಸರ್ವಥ ಮಾಡಬಾರ್ದು ಪರಮಾತ್ಮನಿಗೆ ಭೋಗಕ್ಕೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಕನಸಿನಲ್ಲೂ ಅದನ್ನು ಅಪೇಕ್ಷೆ ಪಡಬಾರ್ದು ಆ ರೀತಿಯಾದರೂ ಅಪೇಕ್ಷೆ ಪಟ್ಟರೆ ಮಹಾ ಅನರ್ಥಕರ ಅದನ್ನು ದೃಷ್ಟಾಂತ ತಿಳಿಸ್ಲಿಕ್ಕೆ ಈ ಲಕ್ಷಣ ವಿವಾಹದ ಸಂದರ್ಭ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ